ಒಂಬತ್ತನೇ ತರಂಗ ಗುರುದೇವರಿಂದು ವರ್ಣಲೋಕಕ್ಕೆ ದಯ ಮಾಡಿಸಿದ್ದಾರೆ ಅರುಂಧತಿ ದೇವಿಯವರು ದತ್ತಾಧಿಕಾರ ಉಳ್ಳವರಾಗಿ ಅಗ್ನಿಪರಿಚರ್ಯೆಯನ್ನು ಮಾಡುತ್ತಿದ್ದಾರೆ ಆಶ್ರಮದಲ್ಲಿ ಅಧ್ಯಯನ ಅಧ್ಯಾಪನಾದಿಗಳು ಎಂದಿನಂತೆ ಕ್ರಮವಾಗಿ ದೇವಿಯವರ ಯಾಜಮಾನ್ಯದಲ್ಲಿಯೇ ನಡೆಯುತ್ತಿದೆ ಹೀಗೆ ಮೂರು ದಿನಗಳು ಕಲಿಯಿತು ಏಕೋ ನಂದಿನಿಯು ಅರುಂಧತಿಯವರ ಬೆನ್ನು ಅಲ್ಲಿ ಯಜ್ನೇಶ್ವರನು ದಿನದಿನವೂ ಇನ್ನೆರಡು ಆಹುತಿಗಳು ಹೆಚ್ಚಾಗಬೇಕು ಎನ್ನುವಂತೆ ನಾಲಿಗೆಯನ್ನು ಚಾಚುತ್ತಾನೆ ಆಶ್ರಮವಾಸಿಗಳೆಲ್ಲರಿಗೂ ಒಂದೊಂದು ಸಲ ಎಲ್ಲೂ ಇಲ್ಲದ ಉತ್ಸಾಹ ಹಾಲು ಉಕ್ಕಿದಂತೆ ಉಕ್ಕುತ್ತಿರುವ ಅಕಾರಣ ಸಂತೋಷ ವೃದ್ಧಿ ಶಿಷ್ಯರಲ್ಲಿ ಎಷ್ಟೋ ಜನ ವೇದಮಂತಗಳನ್ನು ಮುಚ್ಚ ಸ್ವರದಲ್ಲಿ ಸಮವಾಗಿ ಆಡುತ್ತಿದ್ದಾರೆ ಹಾಗೆಯೇ ಇದ್ದಕ್ಕಿದ ಹಾಗೆಯೇ ಆ ಉತ್ಸಾಹವೆಲ್ಲವೂ ಬತ್ತಿ ಹೋಗಿ ಹಾಡುತ್ತಿದ್ದ ಸಾಮವು ನಿಂತು ಅಥರ್ವಣದ ಅಲಗಳು ಆಶ್ರಮವನ್ನು ಹೊಕ್ಕು ಒಂದರ ಹಿಂದೊಂದು ಒಂದು ಹೋದಂತಾಗುತ್ತಿದೆ ಆ ಆಂದೋಳನದಲ್ಲಿ ಏನೊಂದು ವ್ಯತ್ಯಾಸವಿಲ್ಲದೆ ತುಂಬದೇ ಕೊಡದಂತಿರುವವರು ಆ ಗುರುಪತ್ನಿಯೊಬ್ಬರೇ ನಂದಿನಿಯು ಆಕೆ ಬೆನ್ನು ಹಿಡಿದು ತಿರುಗುತ್ತಾ ಆಕೆ ಎಲ್ಲಾದರೂ ನಿಂತಾಗ ಒಮ್ಮ ಮೆನಕ್ಕುತ್ತಾಳೆ ಕಣ್ಣಿಟ್ಟು ನೋಡಿದರೆ ಆಕೆಗೆ ಏನೋ ವಿಪತ್ತು ಬರುವುದಾಗಿರುವಂತೆಯೋ ಅದನ್ನು ನಿವಾರಿಸಲು ತಾನು ತನ್ನ ಅನುಗ್ರಹವೆಂಬ ವಜ್ರಕವಚವನ್ನು ಆಕೆಗೆ ತೊಡಸುತ್ತಿರುವಂತೆಯೂ ಕಾಣುತ್ತಿದೆ ಅಷ್ಟೇನು ಆಶ್ರಮವು ಆಕಾಶದಲ್ಲಿ ಮೋಡಗಳೊಡನೆ ಚಂದನಾಡುತ್ತಿದ್ದರೆ ಒಮ್ಮೆ ಮೋಡಗಳನ್ನೆಲ್ಲ ಕಳೆದುಕೊಂಡು ಎಳೆದುಕೊಂಡು ಮರೆಯಾಗಿ ಉತ್ತರ ಕ್ಷಣವೆನ್ನುವುದರೊಳಗಾಗಿ ಅದನ್ನು ಅತ್ತ ನೂಕಿ ಆಟವಾಡುವಾಗ ಲೋಕವು ಬೆಳಕಿನ ಏರಿಳಿತದಿಂದಾಗಿ ಬೆಳೆ ಬೆಳಗ್ಗೆ ಮೊಂಕು ಮೊಂಕಾಗುವಂತೆ ಆನಂದ ಚಿಂತೆಗಳ ಲಹರಿಗಳಲ್ಲಿ ಹತ್ತಿ ಇಳಿಯುತ್ತಿದೆ ಶುಕ್ರವಾರ ಸಂಜೆಯ ಹೊತ್ತು ಅರುಂಧತಿಯು ಅಗ್ನಿಪೂಜೆಯನ್ನು ಮುಗಿಸಿಕೊಂಡು ಬಂದು ಗೋಪೂಜೆಗೆ ಬಂದಿದ್ದಾಳೆ ಆಶ್ರಮವಾಸಿಗಳೆಲ್ಲರೂ ಬಂದಿದ್ದಾರೆ ಎಲ್ಲರೂ ಸುತ್ತಲೂ ಕುಳಿತಿರುಲು ಅರುಂಧತಿ ದೇವಿಯು ನಂದಿನಿ ದೇವಿಗೆ ಪುಷ್ಪಾಲಂಕಾರ ಮಾಡಿ ಅರಿಶಿನ ಕುಂಕುಮಗಳನ್ನು ಇಟ್ಟು ಸಿಂಗರಿಸಿದ್ದಾಳೆ ಗೋಗ್ರಾಸವಾಗಿ ರುಚಿ ರುಚಿಯಾದ ಭಕ್ಷಭೋಜಗಳನ್ನು ಆ ಒಪ್ಪಿಸಿ ಸುಂದರವಾದ ಹರಿವಾಣದಲ್ಲಿ ಮಂಗಳ ದೀಪಿಕಗಳನ್ನಿಟ್ಟು ಆರತಿಯರು ಎತ್ತುತ್ತಿದ್ದಾರೆ ಮನೋಹರವಾಗುವಂತೆ ಅಲಂಕರಿಸಿರುವ ಆ ಮಂಟಪವು ವನಸ್ಥಲೀಯ ಶೋಭಾತಿಶಯವನ್ನೆಲ್ಲ ಹಿಡಿದು ತಂದು ಒಂದು ಕಡೆ ಅಂದವಾಗಿ ಜೋಡಿಸಿಟ್ಟಿರುವಂತೆ ಇದೆ ಅದರಲ್ಲಿ ಸರ್ವಸಂಪತ್ ಸಮೃದ್ಧಿಯ ಮೂರ್ತಿಯಂತೆ ನಂದಿನಿಯ ಕುಳಿತು ಶ್ರುತಿ ಭಗವತಿಯ ಮೂರ್ತಿಯಂತಿರುವ ಅರುಂಧತಿಯ ಪೂಜೆಯನ್ನು ಕೈಕೊಂಡಿದ್ದಾಳೆ ಅರುಂಧತಿಯು ಹಾಲು ಬಣ್ಣದ ಸೀರೆ ಇಟ್ಟು ಮಿತವಾದ ಚೊಕ್ಕ ಅಪರಂಜಿಯ ಬಲಗಳನ್ನು ತೊಟ್ಟು ಬ್ರಹ್ಮಜಾತಿಯ ವಜ್ರದ ಓಲಗಳನ್ನಿಟ್ಟು ಯಾವುದೋ ಒಂದು ಅಲೌಕಿಕ ಸೌಂದರ್ಯದಿಂದ ಮರಿ ಮೆರೆಯುತ್ತಿದ್ದಾಳೆ ನಂದಿನಿಯು ಅರುಣೋದಯ ಅರುಣೋದಯದ ಶುಭ ವೇಳೆಯಲ್ಲಿ ಲೋಕಮಂಗಲಕ್ಕೋಸ್ಕರ ದೇಹ ದೀಪ್ಯಮಾನವಾಗಿ ಬೆಳಗುವ ಉಷಾದೇವಿಯ ತೇಜಸ್ಸನ್ನು ಹಿಡಿದು ಎರಕಹುಯ್ದಿಟ್ಟಂತೆ ಅರುಣವರ್ಣವಾಗಿ ಮಂಡಿಸಿದ್ದಾಳೆ ಸತ್ವಗುಣವು ರಜೋಗುಣವನ್ನು ಗೆಲ್ಲುವುದೆಂಬ ನುಡಿ ನಿಜವೇ ಎಂದು ಸಂದೇಹಿಸುವಂತೆ ಮುದ್ದಾದ ಭರಿತ ದಂತದ ಛಾಯೆಯಂತೆ ಮನೋಹರವಾದ ಸೌರವರ್ಣವುಳ್ಳ ದೇವಿಯು ದೀಪಮಾಲೆಗಳ ಬೆಳಕಿನಲ್ಲಿ ಎಲಚಿಗುರಿನಂತೆ ಚಂದ ಚಂದನ ಚಂದನ ಗಂಧದ ಮುದ್ದೆಯಂತೆ ಇರುವ ನಂದಿಯನ್ನು ಆರಾಧಿಸುತ್ತಾಳೆ ಪೂಜೆಯಾಯಿತು ಎಲ್ಲರಿಗೂ ಪ್ರಸಾದ ವಿನಿಯೋಗವಾಯಿತು ಎಲ್ಲರೂ ಆನಂದದಿಂದ ಯಥಾಸಂಭವವಾದ ಮಾತುಗಳನ್ನು ಆಡಿಕೊಂಡು ಹೊರಟರು ಅರುಂಧತಿ ದೇವಿಯು ನಂದಿನಿಯಪ್ಪನೆಯ ಕೇಳಿ ಹೊರಡದು ಸಿದ್ಧವಾದಳು ಆಗ ನಂದಿನಿಯು ಅಮ್ಮ ಒಂದು ಮಾತು ನಾಳೆ ಬೆಳಗ್ಗೆ ಅಗ್ನಿಪೂಜೆಯಲ್ಲಿ ಇನ್ನೊಂದು ಆಹುತಿಯನ್ನು ಹೆಚ್ಚಾದುಕು ಆಶ್ರಮದ ರಕ್ಷಣೆಯ ಭಾರವು ನಿನಗೆ ಸೇರಿದುದು ಎಂದು ಯಜ್ಞೇಶ್ವರನಿಗೆ ವಹಿಸು ಎಂದಳು ಅರುಂಧತಿಗೆ ಅದೇಕೆ ಎಂದು ಕೇಳಬೇಕು ಎನ್ನಿಸಿತು ಆದರೆ ನಂದಿನಿಯ ನಂಬಿಸುವ ಮುದ್ದುದನಿ ಆಕೆಗೆ ಆ ದಿವ್ಯಧೇನುರುವ ವ್ಯಾಮೋಹ ವಾತ್ಸಲ್ಯಗಳು ಪ್ರಶ್ನೆಗೆ ಅವಕಾಶ ಕೊಡದೆ ಆಗಲಮ್ಮ ಎನಿಸಿದುವು ನಂದಿನಿಯ ಸಾನಿಧ್ಯದಲ್ಲಿ ಆನಂದಿಸುತ್ತಿರುವ ಮನಸ್ಸು ಇನ್ನು ಯಾವ ಸಂದೇಹಕ್ಕೂ ಎಡಗೊಡಲಿಲ್ಲ ಆಕೆಗೆ ರಾತ್ರಿಯಲ್ಲ ನಂದಿನಿಯು ತನ್ನ ಹಿಂದೆಯೇ ಬಂದಂತೆ ತನ್ನೊಡನೆ ಇದ್ದಂತೆ ಭಾಸವಾಗುತ್ತಿದ್ದು ಏನೋ ಅರಿಯದ ಕಳವಳ ಗಾಢವಿಲ್ಲದ ನಿದ್ದೆಯಿಂದ ಮನಸ್ಸಿಗೆ ಆಗುವ ಆತಂಕವನ್ನು ಕಳೆದು ಆಕೆಯ ಆಕೆಯ ಮನೋದೇಹಗಳೆರಡೂ ಹಗುರವಾಗಿರುವಂತೆ ಮಾಡಿತ್ತು ಅರುಂಧತಿ ದೇವಿಯು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಳು ಕಣ್ಣು ಬಿಡುವುದಕ್ಕಿಂತ ಮುಂಚೆಯೇ ಕಾಣಬೇಕಾದ ಜಿ ಜ್ಯೋತಿಯ ಜ್ಯೋತಿಯು ಇಂದು ಕೆಂಪಾಗಿದೆ ಸ್ವರವು ಸೂರ್ಯನಾಗಿದ್ದರೂ ಸಂಕರವಾಗಿ ಆಸನ್ನವಾಗಿರುವ ಆಪತ್ತನ್ನು ದೀರ್ಘವಾಗಿ ಪ್ರಸನ್ನವಾಗಿ ಕ್ಷೇಮವನ್ನು ತೋರುತ್ತಿದೆ ಆಕೆಗೆ ಆಶ್ಚರ್ಯವಾಯಿತು ಪತಿದೇವನು ಆಶ್ರಮದಲ್ಲಿಲ್ಲ ಸ್ವರವು ಜ್ಯೋತಿಯು ಆಪತ್ತು ಬಂದು ಪರಿಹಾರವಾಗುವುದೆಂದು ಸೂಚಿಸುತ್ತಿವೆ ಅಂದಿನ ಹಾಗೆ ಇಂದು ಇನ್ನೊಬ್ಬ ಕೌಶಿಕನು ಬರುವನು ಇದಕ್ಕಾಗಿಯೇ ಏನು ಹಿಂದಿನ ರಾತ್ರಿ ನಂದಿನಿಯು ಒಂದು ಅಜ್ಜಾಹುತಿಯನ್ನು ಅಧಿಕವಾಗಿ ಕೊಡು ಎಂದು ಮನಸ್ಸು ಅಲ್ಲಿಯೇ ಹಾಗೆ ಅಲುಗದೆ ಮುಂದೆ ಇದ್ದು ಮುಂದಿನ ವಿಚಾರ ಮಾಡುವುದರಲ್ಲಿ ದೇಹವು ತನ್ನ ಅಭ್ಯಾಸದಂತೆ ಕಣ್ಣು ಬಿಟ್ಟು ಹೊರಳಿ ಮೇಲಕ್ಕೆದ್ದಿತು ವಿಷದವಾಗಿ ನೋಡಿದ್ದರೆ ಚೆನ್ನಾಗಿತ್ತು ಎನ್ನುವುದೊಳಗಾಗಿ ಯಾವುದೋ ಹಕ್ಕಿಯ ಕೂಗು ಕಿವಿಗೆ ಬಿದ್ದು ಸ್ನಾನಕ್ಕೆ ಹೊತ್ತಾಯಿತು ಎನಿಸಿ ಆಕೆಯು ಎದ್ದು ಬಿಟ್ಟು ಸೂರ್ಯನ ಮೊದಲ ಕಿರಣಗಳು ಬಾದ್ ಮೂಡಲದ ಬಾದಿನಲ್ಲಿ ಬಂದು ತಮ್ಮ ಅರಸಿನ ಬರುವಿಕೆಗೆ ಎಲ್ಲವನ್ನೂ ಅಣಿ ಮಾಡುತ್ತಿವೆ ತಾರೆಗಳು ಇದ್ದಿದ್ದಲ್ಲಿಯೇ ಮಾಯವಾಗುತ್ತಿವೆ ಉಷಾದೇವಿಯು ಮೋಡಗಳಿಗೆ ನಾನಾ ಬಣ್ಣಗಳನ್ನು ಬಳಿದು ದೂರದಿಂದ ಬರುತ್ತಿರುವ ತಂದೆಯನ್ನು ಸಂಭ್ರಮದಿಂದ ಹೆದುರುಗೊಳ್ಳಲು ಸಿದ್ಧವಾಗಿದ್ದಾಳೆ ಮಂದ ಮಾರುತವು ಸುಳಿದು ಲೋಕದೇಹ ಕಂಡು ಬರುತ್ತಿದೆ ಇದನ್ನು ನೋಡಿ ಕಣ್ಣು ಎಂದು ಗುಟ್ಟಾಗಿ ಎಚ್ಚರಿಸುವಂತೆ ಸುಳಿಯಲೋ ಎಂದು ಸುಳಿಯುತ್ತಿದೆ ಸ್ಥಾವರ ಜಂಗಮಗಳ ಆತ್ಮನು ಬರುತ್ತಿದ್ದಾನೆ ಆತ್ಮಪೂಜೆಗೆ ಏಳಿ ಏಳಿ ಎಂದು ಹಕ್ಕಿಗಳ ಗುಜುಗು ಗುಂಪಲು ತಾನಾಗಿದೆ ಇತ್ತ ಆ ವೇಳೆಗಾಗಲೇ ಅರುಂಧತಿಯು ಮಿಂದು ಮಡಿಯಿಟ್ಟು ತನ್ನ ನಿತ್ಯ ಕರ್ಮಗಳನ್ನು ಪೂರೈಸಿ ಯಜ್ಞದೇವನನ್ನು ಅರ್ಚಿಸುತ್ತಾಳೆ ನೋಡಿದರೆ ವೈಶ್ವ ನರನೇಯಕೋ ಇದ್ದಾನೆ ಜ್ವಾಲೆಗಳ ಕೆಂಪನ ಜೊತೆಗೆ ಹೊಗೆಯ ಕಪ್ಪು ಸೇರಿ ಏನೋ ಒಂದು ಅನಿರ್ವಚನೀಯ ದ್ರೌಧತೆ ಬಂದಿದೆ ಇಂದು ಎಂದಿನಂತೆ ಧನಂಜಯವನ್ನು ಪ್ರಜ್ವಲಿಸುತ್ತಿಲ್ಲ ಎಷ್ಟೇ ಬೀಸಿದರೂ ಹೊಗೆ ಸುತ್ತಿಕೊಂಡೇ ಕೊನೆಗೆ ಆ ಸ್ಥಿತಿಯಲ್ಲೇ ಒಂದು ಕಡೆ ಜ್ವಾಲೆ ಇನ್ನೊಂದು ಕಡೆ ಧೂಮ ಇರುವಾಗಲೇ ಆಕೆಯು ತನ್ನ ನಿತ್ಯಾಹುತಿಗಳನ್ನು ಮುಗಿಸಿದ್ದಾಳೆ ಅಧಿಕಾಹುತಿಯನ್ನು ಕೊಟ್ಟಿದ್ದಾಯಿತು ಥತ್ತನೆ ಯಜ್ನೇಶ್ವರನು ಎಂದಿನಂತೆ ಸುವರ್ಣಮಯವಾಗಿ ನಯನ ಜ್ವಾಲೆಯನ್ನು ವಿಸ್ತರಿಸುತ್ತಾ ಹವಿಯನ್ನು ಸ್ವೀಕರಿಸಿದನು ಗುರುಪತ್ನಿಯು ಕೊಟ್ಟ ಹವಿಸನ್ನು ಅಂಗೀಕರಿಸಿ ಆಕೆಯ ಹೊತ್ತು ಹರಕೆಗಳನ್ನು ಒಪ್ಪಿಕೊಂಡು ಆಗಲೆಂದು ಸಂತೋಷದಿಂದ ನುಡಿಯುವಂತೆ ಜಾತವೇದನ ವೇದನು ಮಂಗಳವಾಗಿ ಬೆಳಗಿದನು ಅರುಂಧತಿ ದೇವಿಯ ಮನಸ್ಸು ಹಗುರವಾಗಿ ಅಗ್ನಿ ಪೂಜೆ ಪೂಜೆಯನ್ನು ಮುಗಿಸಿಕೊಂಡು ಆಕೆಯು ಹೊರಕ್ಕೆ ಬಂದಳು ಆಕೆಯು ಹೊರಕ್ಕೆ ಬರುತ್ತಿದ್ದ ಹಾಗೆ ಒಂದು ಬಾಣುವು ಎಲ್ಲಿಂದಲೋ ಬಂದು ಅವರ ಪಾದಮೂಲದಲ್ಲಿ ಬಿದ್ದಿತ್ತು ಅದರಲ್ಲಿ ಒಂದು ಊರ್ಜಪತ್ರ ಅದರಲ್ಲಿ ಅಕ್ಷರಗಳು ದೇವಿಯು ಅದನ್ನು ತೆಗೆದುಕೊಂಡು ಓದಿದಳು ಹೀಗೆ ಬರೆದಿತ್ತು ರುದ್ರಾನುಗ್ರಹದಿಂದ ಸರ್ವಾಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡಿರುವ ಕೌಶಿಕನು ಈ ದಿನ ಹತ್ತು ಗಳಿಗೆ ಮೇಲೆ ಆಶ್ರಮಕ್ಕೆ ಬರುವನು ಆಶ್ರಮವು ಸಗ್ರಮವಾಗಿ ನಿರ್ಮೂಲವಾಗುವುದು ಆತ್ಮರಕ್ಷಣಾ ರಕ್ಷಣಾಭೀಷ್ಟವುಳ್ಳವರು ಕೂಡಲೇ ಆಶ್ರಮವನ್ನು ಬಿಟ್ಟು ಹೋಗತಕ್ಕದ್ದು ಕೌಶಿಕ ದೇವಿ ದೇವಿಯವರಿಗೆ ಅದನ್ನು ಓದಿ ಭಯವಾಗಲಿಲ್ಲ ನಗೆಯೂ ಬಂತು ನಂದಿನಿಯು ಹಿಂದಿನ ದಿನ ಹೇಳಿದ ಮಾತು ನೆನಪಾಯಿತು ಅಯ್ಯೋ ಕೌಶಿಕಾ ನಿನಗೇಕೆ ಈ ದುರ್ಬಿಬುದ್ದಿ ಬಂತು ಹ್ಮ್ ಎಂದು ಹಿಂದಿರುಗಿ ಅಗ್ನಿಗೃಹಕ್ಕೆ ಹೋದರು ಮತ್ತೊಮ್ಮೆ ಯಜ್ಞೇಶ್ವರನನ್ನು ಪ್ರಜ್ವಲಿಸಿ ದೇವಾ ನಮ್ಮನ್ನು ರಕ್ಷಿಸುವ ಭಾರವು ನಿನ್ನದು ಬ್ರಹ್ಮಶಗಳು ಇಂದು ಇದು ಆದ್ದರಿಂದ ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ ಇಲ್ಲಿ ನಡೆದಿರುವ ಸುದ್ದಿಯನ್ನು ವರ್ಣಲೋಕದಲ್ಲಿರುವ ಅವರಿಗೂ ತಿಳಿಸು ಎಂದು ಕೈ ಮುಗಿದು ನಮಸ್ಕಾರ ಮಾಡಿ ಪದ್ಮಾಸನದಲ್ಲಿ ಕುಳಿತರು ಆಕೆಗೆ ಒಂದು ಗಳಿಗೆ ಮೈ ತಪ್ಪಿತು ಮನಸ್ಸು ಇಂದ್ರಿಯ ವ್ಯಾಪಾರಗಳನ್ನು ತ್ಯಜಿಸಿ ಬುದ್ಧಿಯೊಡನೆ ಸೇರಿ ಹೊಕ್ಕಿತು ಅಲ್ಲಿ ಆ ಸಂವಿತ್ ಸಾಗರದಲ್ಲಿ ಆನಂದದಿಂದ ವಿಹರಿಸಿ ತನ್ನ ಕರ್ತವ್ಯವೇನು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಂಡು ಹಿಂತಿರುಗಿತು ಆಕೆಯು ಮತ್ತೆ ಎದ್ದು ಯಜ್ಞೇಶ್ವರರಿಗೆ ನಮಸ್ಕಾರ ಮಾಡಿ ದೇವಾ ಜಗತ್ತಿನ ಸ್ಥಿತಿಗತಿಗಳು ದೇವತೆಗಳಿಗೆ ಸೇರಿದುದು ಆ ದೇವತೆಗಳನ್ನು ಕರೆದು ತರುವವನು ನೀನು ಆದ್ದರಿಂದ ನೀನು ಈ ರಕ್ಷಣೆಯನ್ನು ವಹಿಸಿಕೋ ನಿನ್ನ ಅಪ್ಪಣೆಯಂತೆ ಬ್ರಹ್ಮದಂಡವನ್ನು ಪ್ರಾರ್ಥಿಸುವೆನು ಎಂದು ಹೇಳಿ ಆಕೆಯು ಅಗ್ನಿಗೃಹದಲ್ಲಿ ಆಗ್ನೇಯ ಮೂಲದಲ್ಲಿ ಇದ್ದ ಬ್ರಹ್ಮದಂಡದ ಬಳಿಗೆ ಹೋಗಿ ಅದನ್ನು ಪೂಜಿಸಿದಳ ಬ್ರಹ್ಮತೇಜಸ್ಸಿನ ಸಾಕಾರ ಮೂರ್ತಿಯಾಗಿರುವ ಎಲ್ಲ ಬ್ರಹ್ಮದಂಡವೇ ಬ್ರಹ್ಮತೇಜಸ್ಸು ಎಲ್ಲಾ ತೇಜಸ್ಸುಗಳಿಂದ ಹಿರಿಯದು ಸರ್ವತೇಜಸ್ಸುಗಳನ್ನು ಅಭಿಭವ ಮಾಡಬಲ್ಲದು ಎಂದು ಕೇಳಿರುವ ಮಾತು ಪರೀಕ್ಷೆಯಾಗುವ ಸಂಭವವು ಒದಗಿರುವುದು ಪತಿದೇವನಿದ್ದರೆ ಹೇಗೋ ಆಶ್ರಮದ ಮೇಲಿನ ಅಭಿಘಾತವನ್ನು ನಿವಾರಿಸಿ ಕಾಪಾಡುತ್ತಿದ್ದರು ಹಾಗೆಯೇ ನೀನು ಇತರರ ಉಪದ್ರವದಿಂದ ಆಶ್ರಮವನ್ನು ಕಾಪಾಡು ಸಾತ್ವಿಕ ಭೂಮಿಯಾದ ಈ ಆಶ್ರಮದಲ್ಲಿ ಯಾರಿಗೂ ಯಾವ ರೀತಿಯಲ್ಲೂ ಉಪದ್ರವವಾಗದಿರಲಿ ಸಾಧ್ಯವಾದರೆ ಕೌಶಿಕನಿಗೂ ಉಪದ್ರವವಾಗದಿರಲಿ ಆತನಿಗೆ ಮತ್ತೆ ಆಶ್ರಮದ ಕಡೆ ಬರಬಾರದೆಂಬ ಸದ್ಬುದ್ಧಿಯು ಬರಲಿ ಎಂದು ಕೈ ಮುಗಿದಳು ಅಥವರ್ಣದಲ್ಲಿರುವ ಕೆಲವು ರುಕ್ಕುಗಳನ್ನು ಆರಿಸಿಕೊಂಡು ಸಾಮವಾಗಿ ಹಾಡಿ ಬ್ರಹ್ಮದಂಡವನ್ನು ಉಪಬ್ರಹ್ಮಣ ಮಾಡಿದಳು ಆಕೆಯು ಉಪಬ್ರಹ್ಮಣ ಮಾಡುತ್ತಾ ಬಂದ ಹಾಗಿಲ್ಲ ಮುಂದೆ ಮುಂದೆ ಸಾಗಿದ ಸಾಮಗಳೊಡನೆ ಆ ದಂಡವು ಸಚೇತನದಂತೆ ನರ್ತಿಸಲಾರಂಭಿಸಿತು ಅದರಲ್ಲಿ ಸೌಮ್ಯವಾದರೂ ಭಯಂಕರವಾದ ತೇಜಸ್ಸು ಮೂಡಿ ಪ್ರಜ್ವಲಿಸಿತು ನಿರ್ಧೂಮವಾಗಿ ನಿರ್ಧೂಮವಾಗಿ ತೇಜೋ ರಾಶಿಯನ್ನು ಮಾತ್ರ ಕುಕ್ಕುವ ರತ್ನದೀಪದಂತೆ ಆ ದಂಡವು ಬೆಳೆಯಿತು ಆ ತೇಜಸ್ಸನ್ನು ನೋಡುವವರು ಕಣ್ಣನ್ನು ಕುಕ್ಕುವಷ್ಟು ಬೆಳೆಯಿತು ಆ ಗುರುತಿನಿಂದ ಆಶ್ರಮವನ್ನು ರಕ್ಷಣೆಯಾಯಿತು ಎಂಬ ನಂಬಿಕೆ ದೇವಿಯು ಮತ್ತೆ ಆ ದಂಡವನ್ನು ಪ್ರದಕ್ಷಿಣ ನಮಸ್ಕಾರಗಳಿಂದ ಸ್ಮರ್ಶನೆ ಮಾಡಿ ಅದನ್ನು ಆಗ್ನೇಯದ ಮೂಲೆಯಿಂದ ಎತ್ತಿ ಈಶಾನ್ಯದ ಮೂಲೆಯಲ್ಲಿಟ್ಟು ಹಾಗೆಯೇ ತಾನು ಸಂವಿತ್ತಿನಲ್ಲಿ ಕಂಡ ಯಾವುದೋ ರಹಸ್ಯವನ್ನು ಹಿಡಿದು ಅಗ್ನಿಮಂಡಲಗಳಿಂದ ಅಗ್ನಿಯನ್ನೆತ್ತಿ ಒಂದು ಕಡೆಯಲ್ಲಿಟ್ಟು ಮೌನವಾಗಿ ಯಾವುದೋ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ಉಚ್ಚರಿಸಿ ಆಹುತಿಯನ್ನು ಕೊಟ್ಟಳು ಅಗ್ನಿಯು ಸಪ್ತವರ್ಣಗಳ ಸಪ್ತ ಜ್ವಾಲೆಗಳನ್ನು ಪ್ರಸರಿಸಿ ಒಂದೊಂದು ಬಣ್ಣವನ್ನು ಒಂದೊಂದು ಜ್ವಾಲೆಯಲ್ಲಿ ಮೆರೆಯಿಸಿತು ದೇವಿಯು ಸುಪ್ತಳವಾಗಿ ಮಾಡಿದ ಕೆಲಸವೆಲ್ಲ ಸರಿ ಹೋಯಿತು ಎಂದು ಹಿಂತಿರುಗಿ ಬಂದಳು ಬಾಗಿಲಿಗೆ ಬರುವ ವೇಳೆಗೆ ನಂದಿನಿಯು ಬಂದು ನಿಂತಿದಳು ಆಕೆಗೆ ಸಲ್ಲಬೇಕಾದ ನಿಂತಿ ಪೂಜೆಯನ್ನು ದೇವಿಯು ಸಲ್ಲಿಸಿದಳು ಆಕೆಯು ಪೂಜೆಯನ್ನು ಪ್ರಕ್ರಿಯಿಸಿ ಅಮ್ಮ ಈ ದಿನ ಮಧ್ಯಾಹ್ನದವರೆಗೂ ನಾನು ನಿಮ್ಮೊಡನೆ ಇರಬಹುದಲ್ಲವೇ ಎಂದಳು ರುಂಧತಿಗೆ ಅರ್ಥವಾಯಿತು ಆಕೆಯ ವಾತ್ಸಲ್ಯದಿಂದ ಸ್ನಿಗ್ಧವಾಗಿರುವ ಮೃದು ಮನೋಹರ ಧ್ವನಿಯಿಂದ ಯಥೋಚಿತವಾದ ವ್ಯಾಪಾರದಿಂದ ಆಕೆಯನ್ನು ಆರಾಧಿಸುತ್ತಾ ದೇವತೆಗಳು ಕೊಟ್ಟಿರುವ ರಕ್ಷೆಯನ್ನು ಬೇಡವರೆ ಬೇಡವೆನ್ನುವರಲ್ಲ ನಾವು ಎಂದು ಅಂಗೀಕರಿಸಿದಳು ವೃದ್ಧ ಶಿಷ್ಯನು ದೇವಿಯವರ ಅಪ್ಪನೆಯಂತೆ ಆಶ್ರಮವಾಸಿಗಳೆಲ್ಲರಿಗೂ ಕೌಶಿಕನ ಪುನರಾಗಮನವನ್ನು ಆಗಮನದ ದುರುದ್ದೇಶವನ್ನು ಭೀತರಾದವರು ಆಶ್ರಮವನ್ನು ಬಿಟ್ಟು ಹೋಗಬಹುದೆಂಬ ಅನುಗ್ರಹಿಯನ್ನು ತಿಳಿಸಿದನು ಆದರೂ ಯಾರೂ ಆಶ್ರಮವನ್ನು ಬಿಟ್ಟು ಹೋಗಲಿಲ್ಲ ಪ್ರತಿಯೊಬ್ಬರು ಯಥಾ ಯಥಾ ಪ್ರಕ್ಷೋಭ್ನ ಮಂಚಗಳನ್ನು ಜಪಿಸುತ್ತಾ ಸ್ವಸ್ಥ ಮಾನಸರಾಗಿ